ಅರವತ್ತಾರು ಜ್ಞಾನಶಾಸ್ತ್ರಕ್ಕೆ ಕರೆ ಕಾತ್ಯಾಯಿನಿಯು ಮೈತ್ರಿಯನ್ನು ಹುಡುಕಿಕೊಂಡು ಬಂದಳು ಮೈತ್ರಿಯನ್ನು ತಾನು ಅಂತರ್ಮುಖಿಯಾಗಿ ಕುಳಿತುಕೊಳ್ಳಲು ಎಲ್ಲವನ್ನೂ ಸಿದ್ಧ ಮಾಡಿಕೊಳ್ಳುತ್ತಿದ್ದಳು ಅಕ್ಕ ಎಂದು ಒಳಗೆ ಬಂದ ಕಾತ್ಯಾಯಿನಿಯು ಆಕೆಯ ಆಕೆಯು ವಿಶ್ವಾಸದಿಂದ ಬರಮಾಡಿಕೊಂಡು ಮೊಗಲಲ್ಲಿ ಕುಳ್ಳರಿಸಿಕೊಂಡು ಆಧಾರದಿಂದ ಏನು ತಂಗಿ ಈ ವೇಳೆಗೆ ನೀನು ಅಡುಗೆ ಮನೆಯಲ್ಲಿ ಒಲೆ ಮುಂದೆ ಇರಬೇಕು ಇದೇನು ಇವತ್ತು ಈ ವೇಳೆಯಲ್ಲಿ ಬಂದೆ ಎಂದು ಕೇಳಿದರು ಕಾತ್ಯಾಯಿನಿಯು ಕೇಳಿದಳು ಭಗವಾನರ ಜ್ಞಾನಶಾಸ್ತ್ರಕ್ಕೆ ಹೋಗುವ ವಿಚಾರವನ್ನು ನಿನ್ನೊಡನೆ ಏನಾದರೂ ಪ್ರಸ್ತಾಪ ಮಾಡಿದರೆ ಮೈತ್ರಿಯು ನಕ್ಕಳು ಅಂತಹ ವಿಚಾರವೇನಾದರೂ ಇದ್ದರೆ ಅದೆಲ್ಲ ನನ್ನ ನನ್ನದ್ದೇನಿದ್ದರೂ ನೀವಿಬ್ಬರು ಎಲ್ಲಿಗೆ ಬಾಂದರೆ ಅಲ್ಲಿಗೆ ನಿಮ್ಮ ಜೊತೆಯಲ್ಲಿ ಬರುವುದು ಆಕಾಶವಾದರೆ ಏಕಾಂತ ಅವಕಾಶವಾದರೆ ಏಕಾಂತದಲ್ಲಿ ಕಣ್ಣು ಮುಚ್ಚಿಕೊಳ್ತಿರುವುದು ಅಷ್ಟೇ ಆಯಿತು ಅಕ್ಕ ನಿನ್ನನ್ನು ಬರದಿಂದ ದಿನದಿಂದ ಒಂದು ಕೇಳಲೇಬೇಕು ಎಂದುಕೊಳ್ಳಿದ್ದೆ ಈಗ ಸಮಯ ಸಿಕ್ಕಿದೆ ಕೇಳದೆ ಇದೀಗ ಚೆನ್ನಾಯಿತು ನನ್ನ ಸರ್ವಸ್ವವೂ ನೀನು ಕೊಟ್ಟದ್ದು ಈಗಿರಲು ನೀನು ಏನಾದರೂ ಕೇಳಬೇಕಾದರೆ ನನ್ನ ಅಪ್ಪಣೆಯಾಗಬೇಕೇ ಕೇಳು ನೀನು ಏನು ಕೇಳಿದರೂ ಅದೆಂತಹ ರಹಸ್ಯವಾದರೂ ನಿನಗೆ ಹೇಳುವೆನು ನೀನು ಮಾತೆತ್ತಿದ್ದರೆ ಕಣ್ಣು ಮುಂಚಿಕೊಂಡು ಕುಳಿತೀವು ಆಗ ಏನು ಮಾಡ್ತೀಯೇ ಇಷ್ಟೆಯೇ ಇನ್ನೇನಾದರೂ ಗುಟ್ಟು ಕೆಲ್ವೇನೋ ಕೇಳು ನಾವು ಕಣ್ಣು ಬಿಟ್ಟುಕೊಂಡಿರುವಾಗ ಕಣ್ಣು ಕಿವಿ ಮೂಗು ಮೊದಲಾದವುಗಳು ಸುಮ್ಮನಿರುವುದಿಲ್ಲ ಕೆಲಸ ಮಾಡುವು ನಮಗೆ ಮನಸ್ಸಿದ್ದರೆ ಒಂದು ಮನಸ್ಸಿಲ್ಲದಿದ್ದರೆ ಇನ್ನೊಂದು ಜೊತೆಗೆ ಮನಸ್ಸಂತೂ ಒಂದು ಗಳಗೆಯೂ ಸುಮ್ಮನಿರುವುದಿಲ್ಲ ಏನಾದರೂ ಹಿಂದಿನದೋ ಮುಂದಿನದೋ ಕುರಿತು ಯೋಚಿಸುತ್ತಲೇ ಇರುತ್ತದೆ ಅಷ್ಟೇ ಅಲ್ಲ ನಮ್ಮನ್ನು ಎಳೆದುಕೊಂಡು ಹೋಗಿ ಈ ದೇಹವೇ ನೀನು ಎನ್ನೇ ಇದನ್ನು ತಪ್ಪಿಸಿಕೊಳ್ಳುವುದಕ್ಕೆ ನಾನು ಕಣ್ಣು ಮುಚ್ಚಿಕೊಳ್ಳುವ ಕುಳಿತುಕೊಳ್ಳುವುದು ಆಗ ಏನೂ ಕೆಲಸವಿಲ್ಲದೆ ನಿಶ್ಚಲವಾಗಿ ಕುಳಿತಿರುವುದೇ ಕೆಲಸ ಅದು ಸಾಧ್ಯವೇ ನೋಡ್ತಂಗಿ ನೀನು ದಿನವೂ ಇದ್ದೇ ಹೋಗೋವೆಯಲ್ಲ ಆಗ ಏನಾಗುವುದು ಏನಾಗುವುದೋ ಯಾರು ಬಲ್ಲರೂ ತೊಲೆಯ ತುಂಡಿನ ಹಾಗೆ ಬಿದ್ದಿರುವುದೊಂದು ಗೊತ್ತು ಏನಾದರೂ ಆಗಲಿ ಏನಾದರೂ ಆಗಲಿ ಹಾಗೆ ಬಿದ್ದಿದ್ದು ಎದ್ದರೆ ಮೈಕೈ ಹೋಗುತ್ತದೆ ಏನೋ ಹೊಸತನ ಬರುತ್ತದೆ ಇಲ್ಲಿಯೋ ಹಾಗೆ ತಂಗಿ ನಿದ್ದೆಯಲ್ಲಿ ನಾನು ಎನ್ನುವುದು ಇಲ್ಲಿಯೋ ಹೋಗಿರುತ್ತದೆ ಇಲ್ಲಿಯೋ ಹಾಗೆಯೇ ಹಾಗೆಯೇ ಆಗುತ್ತದೆ ಏನು ವಿಶೇಷ ಎಂದರೆ ನಿದ್ದೆಯಿಂದ ಇದ್ದವರಿಗೆ ತಾನಾಗಿ ತಾನು ಇಂತಹವನು ಈ ದೇಹ ನಾನು ಎಂದು ನಾಮರೂಪಗಳು ಅಂಗಿ ಇದ್ದೇ ಇರುತ್ತದೆ ನಾಮರೂಪಗಳ ಅಂಗಿ ಇದ್ದೇ ಇರುತ್ತದೆ ಇದರಲ್ಲಿ ನಿದ್ದೆಯಂತೆ ಮೈಮರೆಯುವುದಿಲ್ಲ ಯಾವಾಗಲೂ ಎಚ್ಚರವಿರುತ್ತದೆ ಆದರೆ ಅದು ಈ ಎಚ್ಚರದಂತೆ ಇಂದ್ರಿಯ ಮನೋ ವ್ಯಾಪಾರ ಪೂರ್ವಕವಾದಿದ್ದಲ್ಲ ಇಂದ್ರಿಯಗಳು ಮನಸ್ಸು ವ್ಯಾಪಾರ ಮಾಡದಿದ್ದರೂ ಎಚ್ಚರವಾಗಿರುತ್ತದೆ ಅಲ್ಲವೇ ನನಗೆ ತಿಳಿಯುವ ಹಾಗೆ ಹೇಳೇ ಹಾಗೇ ಅದು ಆಗಲಿ ಕಣ್ಣು ಮುಚ್ಚಿ ಕುಳಿಸ್ಕೋ ಕಣ್ಮುಚ್ಚಿಕೊ ನನ್ನನ್ನು ಮುಟ್ಟು ಕಾತ್ಯಾಯಿನೋ ಹಾಗೆ ಹಾಗೆ ಹಾಗೆ ಮಾಡಿದಳು ಈಗ ಏನಾಗುತ್ತದೆ ಹೇಳು ಇದೇನೋ ಇದು ಏನೋ ಎಲ್ಲವನ್ನೂ ತುಂಬಿದಂತಾಗಿರ್ತದೆ ಹಾಗೆ ನೋಡು ಕಾತ್ಯಾಯಿನಿ ಗಂಭೀರವಾದದು ಅವಳಿಂದ ಏನು ಮಾತು ಹೊರಲಿಲ್ಲ ಒಂದು ಗಳಿಗೆ ಮೇಲೆ ಬೈತ್ರಿ ಇವು ಮೆಲ್ಲವೇ ಹೇಳು ಏಳು ಎಂದಳು ಕಣ್ಣು ಬಿಟ್ಟಳು ಈಗ ಹೇಳು ಕಾತ್ಯಾಯಿನಿ ಏನಾಯಿತು ನಾನು ನಾನು ಎನ್ನುವುದು ಕರಿಗೆ ಹೋಯಿತು ಈಗ ದಟ್ಟವಾದ ಮಂಜು ಮುಸುಕುದಂತಿದೆ ಬೆಳಗಾದರೂ ಸೂರ್ಯ ದರ್ಶನವಾಗದಿದ್ದರು ಆ ಬೆಳಕು ಮಂದವಾಗಿ ಹರಡಿದರೆ ಹರಡಿರುವಂತಿದೆ ಆಗ ಆ ಮಂಜು ತೆಗೆದು ಬಿಸಿಲು ತಾನೇ ತಾನಾಗಿದ್ದರೆ ಹೇಗೋ ಆಗಿತ್ತು ಹೌದು ಅದೇ ಸಮಾಧಿ ಎನ್ನುವುದು ಆಯಿತು ಅದು ನಿದ್ರೆ ಏನು ಅಲ್ಲ ನಿದ್ದೆ ಅಲ್ಲ ಹಾಗಾದರೆ ಇನ್ನೇನು ಅದನ್ನು ನಾನು ಹೇಳಲಾರೆ ನಾವು ಕಣ್ಣಿರುವ ಯಾವುದು ಅದರಂತೂ ಇಲ್ಲ ನಾವು ಯಾವುದನ್ನು ಮಾಡಿದರೂ ಇನ್ನೇನು ಮಾಡಲಿಲ್ಲ ಎಂದು ಒಂದು ಕೊರತೆ ಇದ್ದೇ ಇರುತ್ತದೆ ಆ ಕೊರತೆ ಇರಲಿಲ್ಲ ನಿಜ ತಂಗಿ ಮಾತಿನಲ್ಲಿ ಹೇಳುವುದಾದರೆ ಆ ಕೊರತೆಯನ್ನು ನೀಗುವುದಕ್ಕೆ ನಾವು ಕಣ್ಣು ಮುಚ್ಚಿಕೊಳ್ಳುವುದು ಇನ್ನು ಏನಾಗುವುದು ಬಲ್ಲಯ್ಯ ಕಡ್ಡಿಗಳನ್ನು ಬೆಂಕಿಗೆ ಹೊಟ್ಟಿದರೆ ಅದೆಲ್ಲವೂ ಬೆಂಕಿಯಾಗುವು ಉರಿದು ಬೂದಿಯಾದರೆ ಕಡ್ಡಿಯು ಕಡ್ಡಿಯ ಬೂದಿ ಇದ್ದರೂ ಕಡ್ಡಿಯೂ ಇಲ್ಲವಾಗುತ್ತದೆ ಹಾಗೆ ನಾನು ಎಂಬುದು ಸುಟ್ಟು ಕಡ್ಡಿ ಅಂತಾಗುವುದು ತಂಗಿ ಜೊತೆಗೆ ಆ ಬೆಳಕು ನೋಡಿದೆಯಾ ಆ ಬೆಳಕು ನೋಡುತ್ತಾ ನೋಡುತ್ತಾ ತಾನೇ ತಾನಾಗುವುದು ಆಗ ಏನಾಗುವುದು ಬಲ್ಲೆಯಾ ಇನ್ನೇನು ಬೇಕಾಗುವುದಿಲ್ಲ ಆಗಾಗ ಭಗವಾನರ ಸಮೀಪದಲ್ಲಿರುವಾಗಲೂ ನನಗೂ ಹೀಗಾಗುವುದು ಆದರೆ ನಿಜ ಹೇಳಬೇಕು ನಾನು ನಾನು ಕಾತ್ಯಾಯಿನಿ ಭಗವಾನರ ಸೇವೆಗೆ ಮೀಸಲಾದವಳು ಎಂಬುದನ್ನು ನಾನು ಮರೆಯಲಾರೆ ಇದು ಆಗ ಮರೆತು ಹೋಗುತ್ತದೆ ಆದ್ದರಿಂದ ನನಗೆ ಅದು ಬೇಡ ಆಯಿತು ಭಗವಾನ್ ಹೀಗೆ ತಾವು ಯಾರು ಏನು ಎನ್ನುವುದು ಮರೆತು ಹೋಗುದು ಹೋಗುವುದೇ ಹೌದು ತಂಗಿ ಅದೇ ಹಾಗೆ ಮರೆಯುವುದು ಎನ್ನುವುದಕ್ಕಿಂತ ಈ ಖಂಡತೆಯು ಬಿದ್ದು ಹೋಗುವುದು ಆ ಸಮಾಧಿಯಲ್ಲಿ ಸೊಗಸು ನಿನ್ನ ಮಾತೇ ಹೇಳಬೇಕೆಂದರೆ ಯಾವ ಕೊರತೆಯೂ ಇರುವುದಿಲ್ಲ ಆಗ ಮಾಡಿದ್ದು ಮಾಡದಿರುವುದು ಎಲ್ಲ ಎರಡೂ ಒಂದೇ ಆಗುವುದಲ್ಲ ನಿಜ ಆದರೆ ಮದುವೆ ಇಲ್ಲದಾಗಲೂ ಸಂಭ್ರಮವಿಲ್ಲ ಮದುವೆ ಆದ ಸಂಭ್ರಮವಿಲ್ಲ ಎರಡೂ ಒಂದೇನು ಅದು ಏಕಾದೀತು ಮಕ್ಕಳಿಲ್ಲದಿರುವುದನ್ನು ತೆಗೆದುಕೋ ಇತರರು ಮಕ್ಕಳಿಲ್ಲವಲ್ಲ ಎಂದು ಚಿಂತೆ ಬಿಟ್ಟರೆ ನನಗೆ ಮಕ್ಕಳಿಲ್ಲ ಎಂದು ನಾನು ನಿಶ್ಚಿಂತೆಯಾಗಿದ್ದೇನೆ ಹಾಗೆ ಅಲ್ಲಿ ಮೊದಲನೆಯದರಲ್ಲೇ ಮೊದ ಮೊದಲನೆಯದರಲ್ಲಿ ಸಂಭ್ರಮವಿಲ್ಲದಿದ್ದರೂ ಚಿಂತೆ ಇದೆ ಎರಡನೆಯದರಲ್ಲಿ ಸಂಭ್ರಮವೂ ಇಲ್ಲ ಚಿಂತೆಯೂ ಇಲ್ಲ ಯಾವುದು ಸರಿ ಎನ್ನುತ್ತೀಯೇ ಎರಡನೆಯದು ಸರಿ ಅದರಲ್ಲಿ ಚಿಂತೆ ಇಲ್ಲ ಹೌದು ಸಮಾಧಿಯೂ ಆಗಿರುತ್ತದೆ ಆದ್ದರಿಂದಲೇ ಏನೋ ಭಗವಾನರು ಜ್ಞಾನ ಸತ್ತದ ಮಾತೆಯೇ ಎತ್ತಲಿಲ್ಲ ಮರೆತು ಬಿಟ್ಟರೋ ಏನೋ ಮರದರೆನ್ನುವುದಕ್ಕಿಂತ ಅವರಿಗೆ ಅದರಲ್ಲಿ ಅಷ್ಟು ಮನಸ್ಸಿಲ್ಲ ಎನ್ನುವುದು ಸರಿಯಲ್ಲವೇ ತಂಗಿ ನೀನು ಹೇಳುವುದೇ ಸರಿಯೇನೋ ಆಗ ತೀರ್ಥಯಾತ್ರೆ ಹೋದೆವೋ ನೋಡೋ ಆಗಲೂ ಹೀಗೆ ತಾಯಿ ಹೇಳಿದರು ಎಂದು ಹೊರಟು ಬಿಟ್ಟರು ತಮಗೆ ಬೇಕು ಎನ್ನಲಿಲ್ಲ ಬೇಡ ಎನ್ನಲಿಲ್ಲ ನೀನು ಹೇಳುವುದು ಸರಿ ಭಗವಂತರಿಗೆ ಬೇಕಿಲ್ಲ ಬೇಡವಾಗಿಲ್ಲ ಯಾರಾದರೂ ಬಲವಂತ ಮಾಡಿದರೆ ಕಾರ್ಯವಾಯಿತು ಇಲ್ಲವಾದರೆ ಇಲ್ಲ ಅವರಿಗೆ ಅದರ ಸರಿ ಅವರಿಗೆ ಆದರೂ ಸರಿ ಹೋದರೂ ಸರಿ ನೀನು ಬೇಕಾದು ಹೇಳು ನಾನೇನೋ ಈ ಲೋಕದವಳು ಇನ್ನೊಂದು ಲೋಕದಲ್ಲಿ ಎದ್ದರೆ ನಿಮ್ಮ ಲೋಕದಲ್ಲಿ ಹೀಗಿದೆಯೋ ಅದು ನನಗೆ ತಿಳಿಯೋದು ಇಲ್ಲಿ ಇರುವವರವರೆಗೂ ಇಲ್ಲಿನವರಂತೆ ಕುಣಿಯಬೇಕೋ ಬೇಡವೋ ನಾನಂತೂ ಇವತ್ತು ಮಧ್ಯಾಹ್ನ ಆದ ಮೇಲೆ ಭಗವಾನರಲ್ಲಿ ಜ್ಞಾನಸತ್ಯದ ವಿಚಾರ ಪ್ರಸ್ತ ಪ್ರಸ್ತಾಪ ಮಾಡುತ್ತೇನೆ ಮಾಡಮ್ಮ ನಮಗೇನು ಬಾ ಎಂದರೆ ನಿಮ್ಮ ಜೊತೆ ಇಲ್ಲಿ ಬರುವುದಷ್ಟೇ ನೀನು ಬಿಡು ಈ ಲೋಕವೆಲ್ಲ ಉರಿದು ಹೋದರೂ ಕಣ್ಣು ಮುಚ್ಕೊಂಡೇ ಕುಳಿತಿರುವೆ ನಿನ್ನ ಹಾಗೆ ನಾನು ಇದ್ದರೆ ಆದಿತ್ಯ ಈ ಅಕ್ರಮವೆಲ್ಲ ಈ ಆಶ್ರಮವೆಲ್ಲ ನನ್ನ ತಲೆಯ ಮೇಲೆ ಈಗ ಇಲ್ಲಿ ಮಾತನಾಡುತ್ತಾ ಕುಳಿತುಬಿಟ್ಟೆ ಅಲ್ಲಿ ಅಡುಗೆ ಏನಾಗಿದೆಯೋ ಬೇಳೆ ಹಾಕಿ ಇಲ್ಲಿಗೆ ಬಂದುಬಿಟ್ಟೆ ಯೋಚಿಸಬೇಡ ಅಲ್ಲಿ ಬೇಳೆ ಬೆಂದಿದೆ ಅನ್ನವಾಗಲಿ ನಿನಗೆ ಹೇಗೆ ಗೊತ್ತು ನಿನ್ನವರ ಈಗ ನೀನು ಈ ದೇಹವಿರುವ ಕಡೆಯಲ್ಲಿ ಮಾತ್ರ ಇದ್ದೇನೆ ಎನ್ನುತ್ತೀಯೇ ನಮ್ಮ ದಾರಿ ಹೇಳಿದರೆ ನೀನೋ ನಾನೋ ಅದು ಇಲ್ಲದ ಸ್ಥಳವೇ ಇಲ್ಲ ಹಾಗಾದರೆ ಇಲ್ಲಿ ಕುಳಿತುಕೊಂಡು ಅಡುಗೆ ಮನೆಯಲ್ಲಿ ಏನಾಗುತ್ತದೆ ನೋಡಬಹುದೇ ಏನು ಕಷ್ಟ ಅಷ್ಟೇ ಅಲ್ಲ ನೀನು ಅಡುಗೆ ಇಟ್ಟುಕೊಂಡಿದ್ದರೆ ನೀನು ನೋಡಿಕೊಳ್ಳದಿದ್ದರೂ ಅವಳು ಅಡುಗೆ ಮಾಡುತ್ತಿರಲಿಲ್ಲವೇ ಹಾಗೆ ಅಡುಗೆಯನ್ನೇ ನೋಡಿಕೋ ಎಂದರೆ ಅದೇ ನೋಡಿಕೊಳ್ಳುವುದು ಆದರೆ ಈ ವಿದ್ಯೆಯನ್ನು ಆ ಕಡೆಗೆ ತಿರುಗುವುದಿಲ್ಲ ಅಷ್ಟೇ ನೀನು ಏನೇನೋ ಹೇಳ್ತೀಯೇ ಆದರೂ ಅವರು ಹೇಳುವುದನ್ನು ನೀನು ಹೇಳುವುದಕ್ಕೂ ವ್ಯತ್ಯಾಸವಿಲ್ಲ ಆದ್ದರಿಂದ ಸುಳ್ಳಿರಲಾರದು ಏನೋ ತಮಗೆ ತಿಳಿಯದೆ ಏನೇನೋ ಇದೆಯೋ ಯಾರಿಗೂ ಗೊತ್ತು ನಾನಿನ್ನೂ ಬರ್ತೇನೆ ನ್ಯಾಯ ಮನೆಯ ಯಜಮಾನಿ ನೀನು ಮನೆಯ ಭಾರವನ್ನೆಲ್ಲ ಹೊತ್ತಿರುವ ನೀನು ನಮ್ಮ ಹಾಗೆ ಹೊಣೆ ಇಲ್ಲದೆ ಕುಳಿತಿರುವುದಾದೀತೆ ಹೋಗಿ ಬಾ ಒಂದು ಮಾತು ತಂಗಿ ನೀನು ನಿದ್ದೆ ಹೋಗುವಾಗ ಈ ಭಾರವನ್ನೆಲ್ಲ ಯಾರು ತಲೆ ಮೇಲೆ ಇಟ್ಟಿರುವೆ ಹೋಗೆ ಮುಂದಕ್ಕೆ ಮಾತನಾಡದ ಹಾಗೆ ಬಾಯಿ ಕಟ್ಟೋದು ನೀವಿಬ್ಬರೂ ಒಂದೇ ಕಾತ್ಯಾಯಿನಿಯು ಭಗವಾನನನ್ನು ಕಂಡು ಜ್ಞಾನಸತ್ತದ ವಿಚಾರವನ್ನು ಮಾತನಾಡಬೇಕೆಂದು ಗುಟ್ಟು ಮಾಡಿಕೊಂಡು ಮನೆ ಕಡೆಗೆ ಓಡಿದಳು ಇನ್ನೊಂದು ಗಳಿಗೆಯೊಳಗಾಗಿ ಅಕ್ಕೆಯು ಆಕೆಯು ಬೆಂದ ಬೆಳೆಗೆ ಹುಳಿಯನ್ನು ಹಾಕಿ ಅದಕ್ಕೆ ಉಪ್ಪು ಹಾಕುತ್ತಿದ್ದಾಗ ಅಲ್ಲಿಗೆ ಬಂದರು ಏನು ಕಾತ್ಯಾಯಿನಿ ಕೂಗಿದೆಯಾ ಕಾತ್ಯಾಯಿನಿಯು ಆ ದನೆಯನ್ನು ಕೇಳಿ ತಿರುಗಿ ನೋಡಿದಳು ಅವರನ್ನು ಕಂಡು ತನಗಾದ ಸಂತೋಷವನ್ನು ಪ್ರಕಟವಾಗಿ ತೋರಿಸಿಕೊಳ್ಳಿಲ್ಲ ಕೂಗಲಿಲ್ಲ ಕೂಗಲಿಲ್ಲ ಧ್ಯಾನಿಸುತ್ತಿದೆ ಎಂದಳು ಭಗವಾನರು ಭಗವಾನರು ಏನು ತಿಳಿಯದವರಂತೆ ಕೇಳಿದರು ಏನು ವಿಚಾರ ನಿಮ್ಮೊಳಗೆ ಒಂದು ಕಂಡಗ ಮಾತನಾಡಬೇಕಾಗಿದ್ದಿದೆ ಮಾಡ ಮಾಡಬೇಕೆಂದಿದ್ದೆ ಏನೋ ಮರ್ತೇ ಹೋಯ್ತಲ್ಲ ಹಾಗಾಗುವುದು ಉಂಟು ನೀನು ಏನೋ ಮಾತನಾಡಬೇಕೆಂದುಕೊಂಡು ಬಂದೆ ಎಂದು ಹೊತ್ತಿಗೆ ಮುಂಚೆ ಮಾಧ್ಯತ್ಮಿಕವಾದಿಗಳನ್ನೆಲ್ಲ ಮುಗಿಸಿಕೊಂಡು ಬಂದೆ ಆಗಲಿ ಹೇಳು ಆಮೇಲೆ ಮಾತನಾಡಿದಾರಾಯಿತು ಹಾಂ ನೆನಪಾಯಿತು ಅದರಲ್ಲಿ ಇದು ಅಡುಗೆ ಮನೆಯಲ್ಲ ಇಲ್ಲೇ ಮಾತನಾಡುವುದೇ ಮಾತನಾಡುವವರು ನಾವು ನಾವು ನಾವು ಅಡುಗೆ ಮನೆಯಾದರೇನು ಬೇರೆ ಮನೆಯಾದರೇನು ಅಲ್ಲದೆ ಇದು ನಿನ್ನ ಕ್ಷೇತ್ರ ಒಂದು ವೇಳೆ ನೀನು ಹೇಳಿದಂತೆ ಕೇಳಬೇಕು ಎಂದುಕೊಂಡೇ ಇಲ್ಲಿಗೆ ಬಂದಿನೋ ಏನೋ ಅದೆಲ್ಲ ಇರಲಿ ನೀನು ಪಲ್ಯಕ್ಕೆ ಹೋಳಿ ಚುಕ್ಕ ಕುಳಿಸ್ಕೊಂಡು ಮಾತನಾಡು ನಿನ್ನನ್ನು ಹಾಗೆಯೇ ನೋಡಿ ಬಹಳ ದಿನವಾಯಿತು ಬನ್ನಿ ಈ ಈಳಿಗೆಯ ಮೇಲೆ ಸಮೀ ಸಮಾಸೀನರಾಗಿ ಬಿಡಿ ನಿಮ್ಮ ವಿನೋದ ವಿದ್ಯೆ ಇದೆ ಇಲ್ಲ ವಿನೋದವಲ್ಲ ನೀನು ಈ ಈಳಿಗೆಯ ಮನೆಯ ಮೇಲೆ ಕುಳಿತುಕೋ ನಾನು ಇಲ್ಲಿ ಒಂದು ಧರ್ಮಾಸನವನ್ನು ಕುಳಿತುಕೊಂಡು ಹಾಕಿಕೊಂಡು ಕುಳಿತುಕೊಳ್ಳುತ್ತೇನೆ ಮಾತು ಸಾಗಲಿ ಕಾತಾಯಿ ನೀವು ಸಂಕೋಚಪಟ್ಟಳು ಭಗವಾನರು ಬಲವಂತ ಬಲವಂತದಿಂದ ಹಾಕಿ ಅಲ್ಲಿ ಕುಳ್ಳರಿಸಿಕೊಂಡರು ಮಾತುಗೆ ಆರಂಭವಾಯಿತು ಜ್ಞಾನಸತ್ತದ ವಿಚಾರ ಏನು ಮಾಡಿದ್ದೀರಿ ನಾನೇನು ಮಾಡುವುದು ಅರಸನು ಬೇಕಾದ ಹಾಗೆ ವೆಚ್ಚ ಮಾಡಿ ಅದನ್ನು ಮಾಡಿಸುತ್ತಾನೆ ದೇಶ ವಿದೇಶಗಳಿಂದ ವಿದ್ವಾಂಸರು ಬರುತ್ತಾರೆ ನಡೆಯುತ್ತದೆ ನಾನೇನು ಮಾಡಬೇಕು ನಿಮಗೆ ಅಹ್ವಾಲ ಬಂದಿದೆಯೋ ಇಲ್ಲವೋ ಬಂದಿದೆ ನೀವು ಹೋಗುವುದಿಲ್ಲವೇ ನಾನು ಈ ವಿಚಾರವೇ ಯೋಚಿಸಿಲ್ಲ ಅಲ್ಲ ಅಲ್ಲದೆ ಅಲ್ಲಿ ಹೋಗಿ ಮಾಡುದು ಮಾಡಬೇಕಾದದ್ದೇನು ಈಗಲೀಗ ಚೆನ್ನಾಯಿತು ಅದನ್ನೆಲ್ಲ ಮಾಡಿರುವುದೇ ನಿಮಗಾಗಿಯಂತೆ ನಿಮ್ಮನ್ನು ಸರ್ವಜ್ಞರಿಂದ ಎಲ್ಲರೆದುರಿಗೆ ಪಟ್ಟಾಭಿಷೇಕ ಮಾಡಬೇಕಂತೆ ನೋಡು ಕಥೆ ಏನಿ ಬ್ರಹ್ಮಿಷ್ಟರಾದವರು ತನ್ನ ಲೋಕಕ್ಕೆ ಬಂದರೆ ಚತುರ್ಮುಖ ಬ್ರಹ್ಮರು ಬಂದು ಎದುರುಗೊಂಡು ತನ್ನ ಆಸನದಲ್ಲಿ ಕುಳ್ಳರಿಸಿ ಅರ್ಘಪಾದ್ಯಾದಿಗಳನ್ನು ಕೊಡುವಂತ ಆಗ ಅದರಲ್ಲೂ ಮೋಹಪಡದೆ ನಾನು ಮುಂದಕ್ಕೆ ಹೋಗಬೇಕು ಎಂದು ಹೊರಟು ಹೋಗಬೇಕಂತೆ ಇದು ಅದು ವೈರಾಗ್ಯ ಎನ್ನುತ್ತಾರೆ ಹೀಗಿರಲು ಇಲ್ಲಿ ಈ ಸಾಮಾನ್ಯ ರಾಜ ರಾಜನ ಜ್ಞಾನಸತ್ವದಲ್ಲಿ ಸರ್ವಜ್ಞನಾದರೆ ಆಗಬೇಕಾದದ್ದೇನು ಕಿಮ್ ತೇತ ಕಿಮ್ತೇನ ಕರ್ಮ ಹೇಳು ಹಾಗಾದರೆ ಹೋಗುವುದಿಲ್ಲವದ್ದೆ ಹಾಗೂ ಏನು ಪ್ರತಿಜ್ಞೆ ಇಲ್ಲ ನಾವು ಹೋಗುವುದಿದ್ದರೆ ಸರ್ವಜ್ಞ ಪದವಿಯು ಮತ್ತೊಬ್ಬನಿಗಾದರೇನು ಗತಿ ಎನ್ನುವೆಯಾ ಈ ವಿಶ್ವದಲ್ಲಿರುವ ಚರಾಚರವೆಲ್ಲವೂ ನಾನೇ ಆಗಿರಲು ಸರ್ವಜ್ಞತ್ವವು ಯಾರಿಗೆ ಬಂದರೂ ನನಗೆ ಬಂದು ಹಾಗೆ ತಾನೆ ಕಾತ್ಯಾಯಿನಿಗೆ ಏನು ಹೇಳಬೇಕೋ ತಿಳಿಯಲಿಲ್ಲ ಆ ಒಳಗಿನ ಭಾವವು ಕನ್ನಡಿಯಲ್ಲಿ ಪ್ರತಿಬಿಂಬಿಸಿದಂತೆ ಮುಖದಲ್ಲಿ ಕಚ್ಚಾಗಿ ತೋರುತ್ತಿರಲು ಕೇಳಿದಳು ಹೋಗಕೂಡುದು ಎಂದು ಪ್ರತಿಜ್ಞೆ ಇಲ್ಲ ಹೋಗಬೇಕೆಂದು ಗೊತ್ತು ಮಾಡಿಲ್ಲ ಹೀಗೆ ಹೇಳಿದರೆ ನಾನು ಏನು ಹೇಳಬೇಕು ಭಗವಾನರು ಅವಳನ್ನು ನೋಡಿ ಹಾಗೆ ಹೋಗಲೇಬೇಕು ಎನ್ನುವುದಾದರೆ ಯಜ್ಞೇಶ್ವರನು ಅಪ್ಪಣೆ ಕೊಡಲಿ ಹೋಗೋಣ ಎಂದರು ಕಾತ್ಯಾಯಿನಿಯು ರಾಜನು ಬಂದು ಕರೆದರೋ ಎಂದ ಎಂದರು ಎಂದಳು ಹೇಳುತ್ತಾ ಹೇಳಿದರು ಅಲ್ಲಿಗೆ ನಮ್ಮ ನಮ್ಮ ಮೇಲೆ ಎರಡು ಸಲಸ ಬಿದ್ದ ಹಾಗಾಯಿತು ಒಂದು ನಿನ್ನದು ಇನ್ನೊಂದು ರಾಜನದು ಆದರೆ ಯಜ್ಞೇಶ್ವರನ ಅಪ್ಪಣೆ ಇಲ್ಲದೆ ಹೋಗವೋ ಹಾಗಿಲ್ಲ ಅದು ಗೊತ್ತಾಗುವುದು ಯಾವಾಗ ದೇವತೆಗಳು ಎಲ್ಲೆಲ್ಲೋ ಯಾವಾಗಲೂ ಇರುವವರು ಇರುವವರು ಅವರು ಯಾವಾಗೆಂದರೆ ಅವಾಗ ಹೇಗೆಂದರೆ ಹಾಗೆ ಹೇಳಬಹುದು ಹಾಗಾದರೆ ಕೇಳಿಬಿಡಿ ಹಾಗೆ ಸಿಕ್ಕಿದಾಗ ಕೇಳುವುದು ನ್ಯಾಯವಲ್ಲ ಆದರೂ ನೀನು ಗೃಹಿಣಿ ನಿನ್ನ ತೃಪ್ತಾರ್ಥಿ ತೃಪ್ತಾರ್ಥವಾಗಿ ಕೇಳುವೆನು ಭಗವನ್ರು ಶುದ್ಧಾಚಮನ ಮಾಡಿ ಕಣ್ಣು ಮುಚ್ಚಿ ಕುಳಿತರು ಕಾತ್ಯಾಯ ಏನಾಗುವುದು ಎಂದು ಕಾತುರತೆಯೇ ತಾನಾಗಿದ್ದಾಳು ಭಗವಾನರ ನಕ್ಕು ನಗುತ್ತಾ ಕಣ್ಣು ಬಿಟ್ಟು ಹೋಗಬೇಕಂತೆ ಅಪ್ಪಣೆಯಾಗಿದೆ ಇನ್ನು ಒಳ್ಳೆಯದು ಕೆಟ್ಟದಲ್ಲ ಅವನದು ಅಗತ್ಯವಾಗಿ ಹೋಗೋಣ ನಾಳೆ ದಿನ ಷಷ್ಟಿ ಪ್ರಯಾಣಕ್ಕೆ ಅಷ್ಟು ಅನುಕೂಲವಲ್ಲ ಇವತ್ತು ರಾತ್ರಿ ಊಟವಾದ ಮೇಲೆ ಹೊರಗೋಣ ಮೈತ್ರಿಯೂ ಇಲ್ಲೇ ಇರಲಿ ಎಂದರು ಬರಬೇಕು ಹಾಗೂ ಆಗಲಿ ಅದಕ್ಕೆಲ್ಲ ಅಣಿ ಮಾಡಿಕೊಳ್ಳಿ ಅತಿಥಿ ಗೃಹದಿಂದ ವಟುವೊಬ್ಬನು ಓಡೋಡಿ ಬಂದನು ಭಗವಾನರು ಏನು ಎಂದು ಕೇಳಿದರು ವಟುವು ಮಹಾರಾಜರು ಆನೆಯ ಮೇಲೆ ಬಂದಿದ್ದಾರೆ ಎಂದನು ಭಗವಾನರು ಕಾತ್ಯಾಯಿನಿಯ ಮುಖವನ್ನು ನೋಡಿ ನಗುತ್ತಾ ಬಂದೆ ನಡಿ ಎಂದು ವಟುವಿನ ಹಿಂದೆ ಹೋದರು